ಶ್ರೀಗುರುಭ್ಯೋ ನಮಃ ಶ್ರೀಗಣೇಶಾಯ ನಮಃ ಹರಿ ಶಿವ ಪುರಾಣದ ಮಾಹಾತ್ಮೆಯ ಬಗ್ಗೆ ನಾವು ಹೇಳ್ತಾ ಇದ್ದೇವೆ ಮದ್ವಯಂ ಭದ್ರಯಂ ಚ ಇವ ಭ್ರತ್ರ ವಚತುಷ್ಟಪಲಿಂಗಕೂಸ್ಕಾ ಪುರಾಣ ಪ್ರಚಕ್ಷತೆ ಅಂತ ಹೇಳಿದ್ದಾರೆ ಅಂದರೆ ಮಕಾರದಿಂದ ಶುರುವಾಗುವ ಎರಡು ಪುರಾಣಗಳು ಪುರಾಣ ಮಾರ್ಕಂಡೇಯ ಪುರಾಣ ಭದ್ವಯಂ ಭವಿಷ್ಯಪುರಾಣ ಭಾಗವತ ಪುರಾಣ ಭ್ರತ್ರಯ ಬ್ರಹ್ಮಪುರಾಣ ಬ್ರಹ್ಮ ವೈವರ್ತಪುರಾಣ ಬ್ರಹ್ಮಾಂಡ ಪುರಾಣ ವ ಚತುಷ್ಟ ವರಾಹುರಾಣ ವಾಮನಪುರಾಣ ವಾಯುಪುರಾಣ ವಿಷ್ಣು ಪುರಾಣ ಅನಾಪಲಿಂಗ ಕೂಸ್ಕಾ ಅಗ್ನಿ ನಾರದ ಪದ್ಮ ಲಿಂಗ ಗರುಡ ಕೂರ್ಮ ಸ್ಕಾಂದ ಪುರಾಣಗಳು ಇವಿಷ್ಟು ಮಹಾ ಮಹಾಪುರಾಣಗಳು ಅಷ್ಟಾದಶ ಮಹಾಪುರಾಣಗಳು ಅಂಥೇಳಿ ಕರೆಯಲ್ಪಟ್ಟಿವೆ ಮಹಾತ್ಮರಾದ ವಿಷ್ಣುವಿನ ಅವತಾರಿಗಳಾದ ಭಗವಾನ್ ಕೃಷ್ಣದ್ವೀಪಾಯನ ವೇದವ್ಯಾಸರಿಂದ ಸಂಸ್ಕರಿಸಲ್ಪಟ್ಟವು ಅದರಲ್ಲಿ ಈಗ ನಾವು ಹದಿನೆಂಟು ಉಪಪುರಾಣಗಳಲ್ಲಿ ಒಂದಾದಂತಹ ಶಿವ ಪುರಾಣ ಇದರ ಬಗ್ಗೆ ಹೇಳ್ತಾ ಇದ್ದೇವೆ ಹದಿನೆಂಟು ಮಹಾಪುರಾಣಗಳಿರುವಂತಹಿ ಹದಿನೆಂಟು ಉಪ ಪುರಾಣಗಳು ಮತ್ತು ಹದಿನೆಂಟು ಔಪ ಪುರಾಣಗಳು ಈ ರೀತಿಯಾಗಿ ಪುರಾಣ ಸಾಹಿತ್ಯ ಪುರಾಣ ವಾಂಗಯ ಅತ್ಯಂತ ವಿಸ್ತೃತವಾದದ್ದು ವೇದೋಪ ಬ್ರಹ್ಮಣಾರ್ಥಾಯ ಅಂತೇಳಿ ಹೇಳಿದ್ದಾರೆ ಅಂದರೆ ವೇದವು ಹೆದರುತ್ತದಂತೆ ಅಲ್ಪ ಅಲ್ಪಜ್ಞನಿಂದ ವೇದವನ್ನು ಅಪಾರ್ಥ ಮಾಡುವಂತಹ ಪ್ರಸಂಗ ಬರಬಹುದು ಅರ್ಧಾರ್ಧ ತಿಳಿದವನಿಂದ ಹಾಗಾಗಿ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮೃಹಯೇತ್ ವಿಭೇತ್ ಅಲ್ಪಶುತ್ ಅಲ್ಪಶ್ರತಾದ ವೇದೋ ಮಾಂ ಪ್ರಹರೇದಿತಿ ಅಲ್ಪಶ್ರತ ಯಾವನಿದ್ದಾನೋ ಅವನಿಂದ ಹೆದರಿಕೆ ವೇದಕ್ಕೆ ನನ್ನನ್ನು ನಾಶ ಅಪಾರ್ಥ ಮಾಡ್ಬೋದು ಹೊಡೀಬಹುದು ಮಾಂ ಅಯಂ ಪ್ರಹರೇತ್ ಎಂಬುದಾಗಿ ಹಾಗಾಗಿ ಇತಿಹಾಸ ಪ್ರಾಣಾದಗಳಿಂದ ವೇದ ತತ್ವವನ್ನು ವಿಸ್ತರಿಸಬೇಕು ಅಂತೇಳಿ ವೇದವೇ ಅಂದರೆ ಒಂದು ವೇದದ ಬಗ್ಗೆ ಹೇಳಲಾಗಿದೆ ಈಗ ಶಿವಪುರಾಣ ಮಹಾತ್ಮಿ ಆರನೇ ಅಧ್ಯಾಯ ಅಥ ಶ್ರೀ ಶಿವಪುರಾಣ ಮಹಾತ್ಮಿ ಷಷ್ಠೋಧ್ಯಾ ಶೌನಕವಾಚ ಸೂತ ಸೂತ ವ್ಯಾಸ ಶಿಷ್ಯನಮೋಸ್ತುತೆ ಶೈವವರ್ಯೋಸಿ ವರ್ಣನೀಯ ಮಹದ್ಗುಣ ಎಲೆ ಮಹಾಪ್ರಾಜನು ವ್ಯಾಸಿಷ್ಯನು ಶೈವವರ್ಯನು ವರ್ಣನೀಯವಾದ ಮಹದ್ಗುಣವುಳ್ಳವನುತ ಮುನಿ ನೀನು ನಿಜವಾಗಿಯು ಧನ್ಯನು ನಿಮಗೇ ನಮಸ್ಕಾರ ಶ್ರೀಮಶ್ ಶಿವಪುರ ಶ್ರವಣಸಿ ವದ ಯೇನ ಸರ್ವ ಲಭೆ ಶ್ರೋತ ಸಂಪೂರ್ಣ ಫಲಮುತ್ತಮ್ ಶ್ರೀಮತ್ ಶಿವಪುರಾಣ ಶ್ರವಣದ ವಿಧಿಯನ್ನ ಹೇಳು ಸೂತ ಯಾವ ಪುರಾಣದ ಶ್ರವಣದಿಂದ ಅದನ್ನು ಕೇಳಿದ ಒಂದು ಶ್ರೋತೃವು ಎಲ್ಲವನ್ನು ಕೂಡ ಸಂಪೂರ್ಣ ಫಲವನ್ನು ಕೂಡ ಪಡೆಯಬಲ್ಲದೋ ಪಡೆಯಲು ಸಾಧ್ಯವೋ ಆ ಒಂದು ವಿಧಿಯನ್ನು ಯಾವ ರೀತಿಯಲ್ಲಿ ಕೇಳಬೇಕು ಯಾವ ರೀತಿ ಕೇಳಿದರೆ ಅದರ ಪೂರ್ಣ ಫಲ ಸಿಗ್ತದೆ ಶಿವಪುರಾಣದ್ದು ಎನ್ನುವಂಥ ವಿಧಿಯನ್ನು ಹೇಳು ಅಂಥೇಳಿ ಶೌನಕ ಮುನಿಗಳು ಸೂತ ಮುನಿಗಳನ್ನು ಆಗ ಸೂತರು ಉತ್ತರಿಸ್ತಾರೆ ಸೂತ ಉಚ ಅಥ ತೇ ಸಂಪ್ರವಕ್ಷ್ಯಾ ಸಂಪೂರ್ಣ ಫಲಹೇತವೆ ವಿಧಿ ಶಿವಪುರಾಣವೇ ಮುನೇ ಕೇಳು ಶೌನಕ ಮುನಿಯೇ ಹೇಳುತ್ತೇನೆ ಯಾವ ರೀತಿ ಅಂತೇಳಿ ಶಿವಪುರ ಶ್ರವಣ ವಿಧಾನ ವಿಧಿ ವಿಧಾನ ದೈವ್ಞಂಚ ಸಹೂಯ ಸಂತೋಷ್ಯ ಚನ್ವಿ ಮುಹೂರ್ತ ಶೋಧ ನಿರ್ವಿಘ್ನ ಸಪ್ತೇ ಪುರಾಣ ಶ್ರವಣ ಮಾಡಬೇಕೆನ್ನುವರು ಮೊದಲು ಒಬ್ಬ ದೈವಜ್ಞರನ್ನು ಜೋಯಿಸರನ್ನು ಕರೆದುಕೊಂಡು ಬಂದು ಇಷ್ಟ ಜನಗಳೊಡನೆ ಕೂಡಿ ಸಂತೋಷಿನ ಪುರಾಣ ಶ್ರವಣವು ನಿರ್ವಿಘ್ನವಾಗಿ ಸಮಾಪ್ತಿಯಾಗುವುದಕ್ಕೋಸ್ಕರ ಒಂದು ಒಳ್ಳೆಯ ಮುಹೂರ್ತವನ್ನು ಇಡಿಸಬೇಕು ವಾರ್ತಾ ಪ್ರೇಷ್ಯ ಪ್ರಯತ್ನೇನ ದೇಶೇ ದೇಶೇ ಚಸಾ ಶುಭಾ ಭವಿಷ್ಯತಿ ಕಥಾಶೈವಿ ಆಗಂತವ್ಯ ಶುಭಾರ್ಥಿಭಿ ಶೈವ ಪುರಾಣದ ಪ್ರವಚನ ನಡೆಯಲಿಕ್ಕಿದೆ ಬನ್ನಿ ಅಂಥೇಳಿ ಎಲ್ಲ ಕಡೆ ಡಂಗುರ ಸಾರಿಸಬೇಕು ಈ ಸುದ್ದಿಯನ್ನು ಊರು ಊರಿಗೂ ಕೇರಿ ಕೇರಿಗಳಲ್ಲಿ ಹಬ್ಬಿಸಬೇಕು ಪಸರಿಸಬೇಕು ದೂರೇ ಹರಿಕಥಾ ಕೇಚಿದೂರೇ ಶಂಕರ ಕೀರ್ತನಾ ಸ್ತ್ರೀಯ ಶೂದ್ರಾದಯೋ ಯೇ ಚೋಧ ತೇಷಾಂ ಭವೇತಃ ದೂರ ದೂರದಲ್ಲಿರತಕ್ಕಂಥ ಸ್ತ್ರೀಯರಿಗೂ ಶೂದ್ರಿಗೆ ಅಂದರೆ ಎಲ್ಲರಿಗೂ ಕೂಡ ಯಾವ ಯಾವ ಜನರಿದ್ದಾರೆ ಎಲ್ಲರಿಗೂ ಕೂಡ ಒಂದು ಸಿಗುವಂತೆ ಈ ಮಾಹಿತಿ ಇದರಿಂದಾಗಿ ಎಲ್ಲರಿಗೂ ಪ್ರಯೋಜನ ಆಗುವ ರೀತಿಯಲ್ಲಿ ಈ ಒಂದು ಪುರಾಣ ಪ್ರವಚನದ ಕುರಿತಾಗಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಎಂಬುದಾಗಿ ಪ್ರಚಾರ ಮಾಡಬೇಕು ಯಾರು ಯಾರು ದೂರ ದೂರ ಗ್ರಾಮಗಳಲ್ಲಿರುವ ಯಾರು ಹರಿಕಥೆಯಲ್ಲಿ ಆಸಕ್ತರಾಗಿರೋರು ಯಾರು ಈಶ್ವರನ ನಾಮ ಸಂಕೀರ್ತನೆಯಲ್ಲಿ ಆಸಕ್ತರಾಗಿರೋರು ಅಂತಹ ಎಲ್ಲರಿಗೂ ಕೂಡ ಈ ಪುರಾಣ ಶ್ರವಣವು ತಿಳಿಯುವಂತೆ ಮಾಡಬೇಕು ದೇಶೇ ದೇಶೇ ಶಾಂಭವಾಜೇ ಕೀರ್ತನ ಶ್ರವಣೋತ್ಸುಕೇಶನಯನ ಕಾರ್ಯ ತತ್ಪರಾ ತತ್ಪರಾ ತತ್ ಪರಾರ್ಥ ಮಾದರಾತ್ ಅಂದರೆ ಗ್ರಾಮ ಗ್ರಾಮಗಳಲ್ಲಿ ಕೂಡ ಯಾರು ಶಿವಕೀರ್ತನೆಯನ್ನು ಮಾಡಲು ಅದನ್ನು ಕೇಳಲು ಉತ್ಸುಕರಾಗಿರುವರೋ ಅವರನ್ನೆಲ್ಲ ಶಿವಪುರಾಣವನ್ನು ಕೇಳಲು ಆಧಾರದಿಂದ ಪ್ರೀತಿಪೂರ್ವಕವಾಗಿ ಕರೀಬೇಕು ಸಾಧರದಿಂದ ಆಧಾರ ಸಹಿತವಾಗಿ ಅಂಥೇಳಿ ತತ್ಪರಾರ್ಥ ಮಾದರೇದು ಆದರಾತ್ ಅಂಥೇಳಿ ತತ್ಪರಾನ್ ಅದರಲ್ಲಿ ತತ್ಪರರಾಗಿರುವವರನ್ನು ಆದರದಿಂದ ಕರೀಬೇಕು ಭವಿಷ್ಯತಿ ಸಮಾಜೋತ್ರ ಸಾಧುನಾಂ ಪರಮೋತ್ಸವ ಪಾರಾಯಣೇ ಪುರಾಣ ಶೈವಸ್ಯ ಪರಮಾತ್ಭುತ ಹಾಗೆ ಕರೆಯುವಾಗ ಶಿವಪುರಾಣವನ್ನು ಕೇಳಲು ಸತ್ಪುರುಷರೆಲ್ಲರೂ ಬಂದು ಸೇರಿರುವರು ತಾವೆಲ್ಲರೂ ಕೂಡ ಶಿವಪುರಾಣವನ್ನು ಪಾರಾಯಣ ಮಾಡುವುದಕ್ಕಾಗಲಿ ಅದನ್ನು ಪ್ರೀತಿಯಿಂದ ಕೇಳುವುದಕ್ಕಾಗಲಿ ಆಧಾರ ಪೂರ್ವಕವಾಗಿ ಜಾಗ್ರತೆಯಿಂದ ಮಾಡಿಸಬೇಕು ಇನ್ನು ಹೊರಡಲು ಅವಕಾಶವಾಗಲಿಲ್ಲವೇ ಇನ್ನು ಒಂದೇ ದಿನ ಉಳಿದಿರುವುದು ಸಮಯವು ಕ್ಷಣಿಕವಾದುದು ಪುನಃ ಇಂತಹ ಸಮಯ ಸಿಕ್ಕಲಾರದು ಆದ್ದರಿಂದ ಜಾಗೃತಿಯಾಗಿ ನಡೆಯಿರಿ ಶ್ರೀಮತ್ ಶಿವಪುರಾಣವರಸಾನಾಯಜಾಧರಾತ್ ಆಯಾಂತ್ವರಂಭಂತ ಕೃಪಯ ಪ್ರೇಮತತ್ಪರಾ ಎಂಬುದಾಗಿ ಅವರನ್ನು ಕರೀಬೇಕು ನಾವಕಾಶೋ ಯೇಮ ನಗಂತವ್ಯ ದಿನ ಗಮನ ಕಾರ್ಯ ದುರ್ಲಭಾ ಚ ಕ್ಷಣಸ್ಥಿತಿ ಯಾಕಂದರೆ ಸಮಯ ಕ್ಷಣಿಕ ಗೃಹೀತ ಇವಕೇಶು ಮೃತ್ಯುನಾ ಧರ್ಮ ಆಚರೇತಂತೇಳಿ ಹೇಳಿದ್ದಾರೆ ಅಂದರೆ ಯಮನು ಮೃತ್ಯು ನಮ್ಮ ಕೂದಲುಗಳನ್ನು ಹಿಡಿದು ಎಳೀತಾ ಇದ್ದೇನೆ ದಿನ ದಿನವು ಆಯುರ್ನಶ್ಯತಿ ಪಶ್ಯತಾಂ ಪ್ರತಿ ಯಾತಿ ಕ್ಷಯ ಯೌವನ ಪ್ರತ್ಯ ಅಂತೇಳಿ ಹೇಳಿದ್ದಾರೆ ಪುನರ್ನದಿವಸಾಹ ಕಳೆದು ಹೋದದು ಮತ್ತು ಪುನಃ ಬಾರದು ಕಾಲವೋ ಜಗತ್ ಭಕ್ಷಕ ಜಗತ್ತನ್ನೇ ಭಕ್ಷಿಸುವಂಥದ್ದು ಕಾಲ ಹಾಗಾಗಿ ನಾವು ಧರ್ಮವನ್ನು ಆಚರಿಸಲಿಕ್ಕೆ ದಿನ ನಿಗದಿ ಮಾಡಲಿಕ್ಕೆ ಮುಂದೆ ಇಡಬಾರ್ದು ಮುಂದೆ ಮುಂದೆ ಹಾಕಬಾರ್ದು ಅದನ್ನು ಆದಷ್ಟು ಬೇಗ ಅದನ್ನು ಮಾಡಬೇಕು ಹಾಗಾಗಿ ಶಿವಪುರಾಣ ಕಥೆ ಕೇಳಲಿಕ್ಕೆ ಬನ್ನಿ ಎನ್ನುವಂಥದ್ದು ಈಗಲೇ ಬನ್ನಿ ಎನ್ನುವಂಥ ಒಂದು ಆಮಂತ್ರಣವನ್ನು ತಾಂಮಾನಿ ಕಾವ್ಯಂ ಸವಿನಯಂ ಮುದ ಆಗತಾನಂಚ ತಿ ಸರ್ವಥ್ಯ ಆಧಾರ ಬಂದಂತಹ ಈ ಭಕ್ತಜನರುಗಳಿಗೂ ಕೂಡ ಹಾಗೆ ವಿನಯಪೂರ್ವಕವಾಗಿ ಆ ಪ್ರೀತಿಯಿಂದ ಆಹ್ವಾನವನ್ನು ಮಾಡಬೇಕು ಮತ್ತು ಬಂದ ಜನಗಳನ್ನು ಕೂಡ ಆಧರಿಸಬೇಕು ಆಹ್ವಾನ ಮಾಡುವಾಗಲೂ ಬಂದ ಮೇಲೂ ಕೂಡ ಅವರನ್ನು ಅದೇ ರೀತಿಯಲ್ಲಿ ನಾವು ಕಾಣಬೇಕು ಶಿವಾಲಯ ಚ ತೀರ್ಥೇ ವನೆ ವಾ ಗೃಹೆ ಅಥವಾ ಕಾವ್ಯಂ ಶಿವಪುರಾಣವಣಸ್ಥಲ ಶಿವಪುರಾಣವನ್ನು ಕೇಳಲು ಸರಿಯಾದ ಸ್ಥಳಗಳು ಯಾವುವು ಅಂತ ಹೇಳಿದರೆ ಈಶ್ವರನ ದೇವಸ್ಥಾನ ಅಥವಾ ಯಾವುದಾದ್ರೂ ತೀರ್ಥಕ್ಷೇತ್ರ ಅದು ಇಲ್ಲದಿದ್ದರೆ ಒಂದು ಉಪವನವಾದರೂ ಆಗಬಹುದು ಒಂದು ಸ ಕೂಡಿದಂತಹ ಒಂದು ಉಪವನ ಚೊಕ್ಕಾದ ಮನೆಯಾದರೂ ಸರಿಯೇ ಕಾರ್ಯಂ ಸಂಶೋಧನಂ ಭೂಮಿರ್ಲೇಪನಂ ಧಾತು ಮಂಡನಂ ವಿಚಿತ್ರಾರಚನಾ ದಿವ್ಯಾ ಮಹೋತ್ಸವ ಪುರಸ್ಸರಂ ಇಂತಹ ಯೋಗ್ಯವಾದ ಸ್ಥಳದಲ್ಲಿ ನೆಲವನ್ನು ಸಾರಿಸಿ ಶುದ್ಧಿ ಮಾಡಿ ರಂಗವಲ್ಲಿಗಳಿಂದ ಚಿತ್ರವಿಚಿತ್ರವಾಗಿ ಅಲಂಕರಿಸಬೇಕು ಧ್ವಜ ತೋರಣಾದಿಗಳಿಂದ ಅಲಂಕರಿಸಿ ಮಹಾವೈಭವಪೂರ್ವಕವಾಗಿ ಉತ್ಸವವನ್ನು ಏರ್ಪಡಿಸಬೇಕು ಗೃಹೋಪಸ್ಕರ ಮುಧ್ಧ ನಿಖಿಲಂ ತದ ಯೋಗ್ಯಕಂ ಏಕಾನ್ ಗೃಹ ಕೋಣೆ ಚಾದೃಶ್ಯೇ ಯತ್ನಾನ್ ನಿವೇಶ ಮನೆಯಲ್ಲಿ ಪುರಾಣ ಶ್ರವಣ ವ್ಯವಸ್ಥೆಯನ್ನು ಮಾಡುವಾಗ ಆ ಸಮಯಕ್ಕೆ ಬೇಡದಿರುವ ಅಲ್ಲಿರುವ ಸಾಮಾನುಗಳನ್ನು ತೆಗೆದುಹಾಕಿ ಮನೆ ಒಂದು ಕೋಣೆಯಲ್ಲಿಯೋ ಅಥವಾ ಎಲ್ಲಿಯಾದರೂ ಕಣಿ ಕಾಣದಾಗೆ ಅದನ್ನು ಇಡಬೇಕಾಗ್ತದೆ ಕರ್ತವ್ಯೋ ಮಂಡಪೋತ್ಯುಚ್ಚೈ ಕದಳೀಸ್ತಂಭಮಂಡಿ ಫಲಪುಷ್ಪಾದಿಭಸ್ ಸಮ್ಯಕ್ ವಿಶ್ವ ವೈತಾನರಾಜಿತ ಆ ಸ್ಥಳದಲ್ಲಿ ಒಂದು ಮಂಟಪವನ್ನು ರಚಿಸಬೇಕು ಅದಕ್ಕೆ ಬಾಳೆಯ ಕಂಬವನ್ನು ಕಟ್ಟಬೇಕು ಹಣ್ಣು ಕಾಯಿಗಳನ್ನು ತೂಗು ಹಾಕಬೇಕು ಹೂವುಗಳಿಂದ ಅಲಂಕರಿಸಬೇಕು ಸುತ್ತಲೂ ಮಕರ ತೋರಣವನ್ನು ಕಟ್ಟಬೇಕು ಚತುರ್ದಿಕ್ಷು ಧ್ವಜಾರೋಪಸ್ಸಪ ಕಶ್ಸುಶೋಭನ ಸಭಕ್ತಿ ಸರ್ವಥಾ ಕಾರ್ಯ ಸರ್ವಾನಂದ ವಿಧಾಯಿನಿ ಆ ಮಂಟಪದ ನಾಲ್ಕು ದಿಕ್ಕುಗಳಲ್ಲೂ ಶುಭ್ರವಾದ ಧ್ವಜಗಳನ್ನು ಕಟ್ಟಬೇಕು ಸರ್ವಾನಂದವನ್ನು ಉಂಟುಮಾಡುವ ಆ ಮಂಟಪದಲ್ಲಿ ಎಲ್ಲರೂ ಭಕ್ತಿಯನ್ನು ಇಡಬೇಕು ಸಂಕಲ್ಪ್ಯಮಾನ ಸಂಕಲ್ಪ್ಯಾಸನ ದಿವ್ಯಂ ಶಂಕರಸರಾತ್ಮನಃ ವಕ್ತುಶ್ಚಾಪಿ ತಿವ್ಯಮಾಸನಂ ಸುಖ ಸಾಧನ ಪರಮಾತ್ಮಾದ ಈಶ್ವರನನ್ನು ಇಟ್ಟು ಪೂಜಿಸಲು ಆ ಮಂಟಪದಲ್ಲಿ ಒಂದು ದಿವ್ಯವಾದ ಪೀಠವನ್ನು ಇಡಬೇಕು ಮತ್ತು ಪುರಾಣವನ್ನು ಹೇಳುವವನಿಗೂ ಒಂದು ಸುಖವಾದ ಆಸನವನ್ನು ಕಲ್ಪಿಸಬೇಕು ಶ್ರೋತೃಣ ಕಲ್ಪನೀಯ ಸುಸ್ಥಲಾ ಯಥಾರ್ಹ ಅನ್ಯಷಂಚ ಸ್ಥಳಾನೇ ಸಾಧಾರಣತೆಯ ಮುನೇ ಪುರಾಣವನ್ನು ಕೇಳಲು ಬರುವವರಿಗೆ ಯೋಗ್ಯತಾನುಸಾರವಾದಂತಹ ಆಸನಗಳನ್ನು ಕಲ್ಪಿಸಬೇಕು ಇನ್ನುಳಿದ ಜನಗಳಿಗೆ ಸಾಧಾರಣವಾದ ನೆಲವೇ ಆಸನವಾಗುವುದು ವಿವಾಹೆ ಯಾದೃಶ್ಯ ಚಿತ್ತಾದೃಶ್ಯಮೇ ಅನಿಯ ಚಿಂತ ವಿ ನಿರ್ವಾರ್ಯಾ ಶೌನಕಲೌಕಿಕೀ ಅಲೈ ಶೌನಕೆ ಪುರಾಣ ಶ್ರವಣ ಕಾಲದಲ್ಲಿ ಇಲ್ಲದ ಚಿಂತೆಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬಾರದು ಸರ್ವರು ಹರ್ಷಚಿತ್ ಹರ್ಷಚಿತ್ತರಾಗಿರಬೇಕು ಮದುವೆ ಮುಂತಾದ ಹೇಗೆ ಶುಭ ಸಮಾರಂಭಗಳಲ್ಲಿ ಜನರು ಯಾವ ರೀತಿಯಲ್ಲಿ ಹರ್ಷವಾಗಿರುವರೋ ಆ ರೀತಿ ಸಂಭ್ರಮದಿಂದ ಪುರಾಣ ಶ್ರವಣ ಕಾಲದಲ್ಲಿ ಸಂಭ್ರಮದಿಂದ ಕೂಡಿರಬೇಕು ಉದಂಗ ಮುಖೋ ಭವೇದ್ವಕ್ತ ಶ್ರೋತ ಪ್ರಾಗ್ವದನ ತಥಾ ವ್ಯುತ್ಕ್ರಮಃ ಪಾದಯೋ ಜ್ಞೇಯೋ ವಿರೋಧೋ ನಾಸ್ತಿ ಕಶ್ಚನ ಪುರಾಣವನ್ನು ಹೇಳುವವನು ಉತ್ತರಾಭಿಮುಖವಾಗಿಯೂ ಕೇಳುವವರು ಪೂರ್ವಾಭಿಮುಖವಾಗಿಯೂ ಕುಳಿತುಕೊಳ್ಳಬೇಕು ಕಾಲನ್ನು ನೀಡಿ ಕುಂಡು ಕುಳಿತುಕೊಳ್ಳಬಾರದು ಯತ್ನವಿಲ್ಲದಿದ್ದಾಗ ಬೇರೆ ದಿಕ್ಕಿಗೆ ತಿರುಗಿಕೊಂಡು ಕುಳಿತು ಹೇಳಿದರೂ ಬಾಧಕವಿಲ್ಲ ಅಥವಾ ಪೂರ್ವದಿಗ್ ಪೂರ್ವ ಪೂಜ್ಯ ಪೂಜಕ ಮಧ್ಯತಃ ಅಥವಾ ಸಮ್ಮುಖೇ ವಕ್ತು ಶ್ರೋತ್ರೋಣಾಮ್ ಆನನಂ ಸ್ಮೃತಂ ಅಥವಾ ಪೌರಾಣಿಕರ ಮತ್ತು ಕೇಳುವವರ ಮಧ್ಯಭಾಗವನ್ನೇ ಪೂರ್ವ ಪೌರಾಣಿಕನ ಅಥವಾ ಪೌರಾಣಿಕನ ಮುಂಭಾಗವೇ ಕೇಳುವವರ ಮುಖವೆಂತಲೂ ಭಾವಿಸಬಹುದು ಯದ್ಭಾವಂ ತದ್ಭವತಿ ಯಾವದಿಕ್ಕು ಕಾಲ ದೇಶಗಳು ಕೂಡ ಬರೋದಿಲ್ಲ ಭಾವನೆಯೇ ಬಲವಾಗಿರುವಂಥದ್ದು ವ್ಯಾಸಾಸನ ಸಮಾರೂಢ ಯದ ಪೌರಾಣಿಕೋ ್ವಿಜ ಅಸಮಾಪ್ತೌ ಪ್ರಸಂಗ ನಮಸ್ಕುರ್ಯಾನ್ನ ಕಸ್ಯತ್ ಪೌರಾಣಿಕನಾದ ವ್ಯಾಸಾಸನದಲ್ಲಿ ಕುಳಿತುಕೊಂಡು ಪ್ರಾಸಂಗಿಕ ವಿಷಯವನ್ನು ಮುಗಿಸುವುದಕ್ಕಿಂತ ಮುಂಚೆ ಯಾರೂ ನಮಸ್ಕರಿಸಬಾರದು ಬಾಲೋಯು ವಥವೃದ್ಧೋವಾ ದರಿದ್ರೋವಾದುರ್ಬಲ ಪುರಾಣಜ್ಞ ಸದಾ ವಂದ್ಯ ಪೂಜ್ಯಶ್ಚ ಸುಕೃತಾರ್ಥಿಭೀ ಪುರಾಣವನ್ನು ಹೇಳುವವನು ಹುಡುಗನಾಗಲಿ ತರುಣನಾಗಲಿ ಮುದುಕನಾಗಲಿ ದರಿದ್ರನಾಗಲಿ ದುರ್ಬಲನಾಗಿರಲಿ ಅವನು ಯಾವಾಗಲೂ ಪೂಜ್ಯನೇ ಆಗಿರುವನು ಅವನ ವಿಷಯದಲ್ಲಿ ಯಾವಾಗಲೂ ಯಾರೂ ಕೂಡ ನೀಚ ಬುದ್ಧಿಯನ್ನು ನೀಡಬಾರದು ತುಚ್ಛವಾಗಿ ಕಾಣಬಾರದು ಕೀಳಾಗಿ ಕಾಣಬಾರದು ನೀಚಬು ನು ಪುರಾಣೇ ಕಾಚನ ಯೋದಗಣೀ ಕಾಧೇನುಶರೀರ ಗುರು ವತ್ಸಿ ಬಹವೋ ಜನ್ಮತ ಗುಣತೈ ಪುರುಪುರಸ್ತಾಂ ಮಧ್ಯೆ ವಿಶೇಷ ಪುರಾಣತೃಳು ಕಾಮಧೇನು ವಿನಂತೆ ಜನಗಳಿಗೆ ಇಷ್ಟಾಥವನ್ನು ಕೂಡುವಂತೋ ಎಷ್ಟೋ ಜನರು ಜನ್ಮಾರಭ್ಯ ಗುರುಗಳಾಗಿಯೂ ಇನ್ನು ಕೆಲವರು ತಮ್ಮ ಗುಣಗಳಿಂದ ಗುರುಗಳಾಗಿಯೂ ಇರುವರು ಆದರೆ ಪುರಾಣಜ್ಞನು ಅವರುಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಗುರು ಭವಕೋಟಿ ಸಹಸ್ರೇಶು ಭೂತ್ವಾ ಭೂತ್ವ ಅವಸೀತಾಂ ಯೋಧತಾತಿಪರಾಂ ಮುಕ್ತಿಂ ಕೋನ್ಯಸ್ತಸ್ಮತ್ ಪರೋ ಗುರು ಕೋಟಿ ಸಹಸ್ರ ಜನ್ಮಗಳಿಂದ ಎತ್ತಿ ಸಂಸಾರದಲ್ಲಿ ಬಿದ್ದು ಒದ್ದಾಡುತ್ತಿರುವವರಿಗೆ ಯಾವನು ಮುಕ್ತಿಯನ್ನು ಕೊಡುವನು ಅವನಿಗಿಂತ ಉತ್ತಮವಾದ ಗುರು ಮತ್ತೊಬ್ಬನಿಲ್ಲ ಪುರಾಣಜ್ಞನು ಪುರಾಣವನ್ನು ಬಲ್ಲವನು ಪುರಾಣಜ್ಞುಚಿರ್ ದಕ್ಷ ಶಾಂತೋ ವಿಜಿತ ಮತ್ಸನ ಸಾಧು ಕಾರುಣ್ಯವಾನ್ ವಾಗ್ಮೀ ವದೇತ್ ಪುಣ್ಯಕಥಾ ಇಮಾಂ ಪುಣ್ಯಕಥಾ ದೇಶು ಪುರಾಣವನ್ನು ಹೇಳುವವನು ಶುಚಿಯಾಗಿಯೂ ದಕ್ಷನಾಗಿಯೂ ಇರಬೇಕು ಅವನಿಗೆ ಯಾರಲ್ಲಿಯೂ ದ್ವೇಷವಿರಬಾರದು ಶಾಂತನಾಗಿರಬೇಕು ಸತ್ಪುರುಷನಾಗಿಯೂ ದಯಾಶಾಲಿಯಾಗಿಯೂ ಇರಬೇಕು ಆತನು ಸ್ಪಷ್ಟವಾಗಿ ಮಾತನಾಡಲು ಸಮರ್ಥನಾಗಿರಬೇಕು आ सूर्योदय आरभ्य साधत्रिप्रहरातकिवपुराण्सवाच्या सम्यक्सुधीमता। सूर्योदय हिड़ित मूरूवरे याम पूर्ति शिवपुराण कीड़े ये धूर्ता ये चुता ये चा विजिगीषव तेजा कुटिवृत्तीमग्रदेत्था शिवपुराणों धूर्तर ಕೆಟ್ಟ ನಡತೆಯುಳ್ಳವರ ಹಾಗೂ ತಾವೇ ಹೆಚ್ಚಿನ ಹೆಮ್ಮೆ ಪಡುವ ಕುಟಿಲ ಮಾರ್ಗಗಾಮಿಗಳಾದವರ ಮುಂದೆಯು ಎಂದಿಗೂ ಹೇಳಬಾರದು ನುರ್ಜನ ಸಮಕೀರ್ಣೇ ನು ಸಮೃತೆ ದೇಶೇ ಚ ಧೂರ್ತ ಸದನೆ ವದೆ ದುರ್ಜನರಿಂದ ತುಂಬಿ ಕಳ್ಳರಿಂದ ಕೂಡಿರುವ ದೇಶದಲ್ಲಿಯೂ ಧೂರ್ತನ ಮನೆಯಲ್ಲಿಯೂ ಈ ಪುಣ್ಯಕಥೆಯನ್ನು ಹೇಳಬಾರದು ಕಥಾ ವಿರಾಮ ಕರ್ತವ್ಯೋ ಮಧ್ಯಾಹ್ನ ಮುಹೂರ್ತಕಂ ಮಲಮೂತ್ರೋತ್ಸನಾ ಮಲಮೂತ್ರೋತ್ಸರ್ಜನಾಥಂ ತತ್ಕಥಾಕೀರ್ತನಾ ಪುರಾಣವನ್ನು ಹೇಳುತ್ತಿರುವಾಗ ಮಧ್ಯಾಹ್ನದಲ್ಲಿ ಒಂದು ಮುಹೂರ್ತ ಕಾಲ ಮೂತ್ರ ವಿಸರ್ಜನೆಗೋಸ್ಕರವಾಗಿ ವಿರಾಮವನ್ನು ಉತ್ಸರ್ಜನೆಗೋಸ್ಕರವಾಗಿ ವಿರಾಮವನ್ನು ಕೊಡಬೇಕು ವಕ್ತ ವಕ್ತಾ ಕ್ಷೌರಂಭಿಸಂ ಕಾರ್ಯ ದಿನಾ ದರ್ವ ವ್ರತಾಪ್ತಜೆ ಕಾರ್ಯ ಸಂಕ್ಷೇಪ ತೋ ನಿತ್ಯಕ್ರಮ ಸರ್ವ ಪ್ರಯತ್ನತಃ ಪುರಾಣವನ್ನು ಹೇಳುವವನು ವ್ರತವನ್ನು ಕೈಗೊಳ್ಳುವ ಪೂರ್ವದ ದಿನವೇ ಕ್ಷಗರವನ್ನು ಮಾಡಿಸಿಕೊಂಡು ದೀಕ್ಷಾಬದ್ಧನಾಗಿರಬೇಕು ತನ್ನ ನಿತ್ಯ ಕರ್ಮಗಳನ್ನು ಸಾಧ್ಯವಾದ ಮಟ್ಟಿಗೆ ಸಂಕ್ಷೇಪವಾಗಿ ಮಾಡಬೇಕು ನಿತ್ಯ ನಿತ್ಯಕರ್ಮವು ಮಾಡಲ್ಪಡಬೇಕಾದ್ದು ಸಂಕ್ಷೇಪವಾಗಿ ಆದರೂ ಮಾಡಬೇಕನ್ನು ಅಂತೇಳಿ ವಕ್ತು ಪಾರ್ಶ್ವೇ ಸಹಾಯ ಅರ್ಥವನ್ನ ಸ್ಥಾಪ್ಯ ಪಂಡಿತ ಸಂಶಯ ಚೇತ ಛೇತ್ತ ಲೋಕ ಬೋಧನತತ್ಪರ ಪಕ್ಕದಲ್ಲಿ ಸಮರ್ಥನಾದ ಒಬ್ಬ ಪಂಡಿತನು ಅವನಿಗೆ ಸಹಾಯಾರ್ಥವಾಗಿರಬೇಕು ಅವನು ಸಂಶಯ ನಿವಾರಣೆಯನ್ನು ಮಾಡುವನು ಜನಗಳಿಗೆ ಅರ್ಥ ಹೇಳಿ ಬೋಧಿಸಲು ದಕ್ಷನೂ ಆಗಿರಬೇಕು ಕಥಾವಿಘ್ನ ವಿನಾಶಾರ್ಥಂ ಗಣನಾಥಂ ಪ್ರಪೂಜೆಯೇತ್ ಕಥಾಧೀಶಂ ಶಿವಂಭಕ್ತ್ಯ ಪುಸ್ತಕಂಚ ವಿಶೇಷತ ಕಥಾಶ್ರಮವು ನಿರ್ವಿಘ್ನವಾಗಿ ನೆರವೇ ನೆರವೇರಲು ಮೊದಲು ಗಣಪತಿಯನ್ನು ಪೂಜಿಸಿ ಅನಂತರ ಕಥೆಗೆ ಅಧಿಪತಿಯಾದ ಶಿವನನ್ನು ಅನಂತರ ಪುರಾಣದ ಪುಸ್ತಕವನ್ನು ಭಕ್ತಿಯಿಂದ ಪೂಜಿಸಬೇಕು ಶ್ರೋತಾ ಸುವಿಧಿನ್ನ ಶುದ್ಧ ಶುದ್ಧ ಚಿತ್ತ ಶುದ್ಧಚಿತ್ತ ಪ್ರಸನ್ನಧೀ ಕಥಾಂ ಶಿವಪುರಾಣ ಶೃಣುಯಾದದರಾತ್ಸುಧೀ ಕೇಳುವವರು ಶುದ್ಧರಾಗಿಯೂ ಪ್ರಸನ್ನ ಚಿತ್ತರಾಗಿಯೂ ಒಳ್ಳೆ ಬುದ್ಧಿಯುಳ್ಳವರಾಗಿಯೂ ಇದ್ದು ನಿಯಮವಾಗಿ ನಿಯಮಾನುಸಾರವಾಗಿ ಆಧರದಿಂದ ಶಿವಪುರಾಣವನ್ನು ಕೇಳಬೇಕು ಅನೇಕ ಕರ್ಮವಿಭ್ರಾಂತ ಕಾಮಾದಿಷ್ವಿಕಾರವಾನ್ ಸ್ತ್ರೈಣ ಪಾಷಾಂಡವಾಧೀಚ ವಕ್ತಃ ಶ್ರೋತಾನ ಪುಣ್ಯಭಾವಕ್ ಪುರಾಣವನ್ನು ಹೇಳುವವನಾಗಲಿ ಕೇಳುವವನಾಗಲಿ ನಾನಾ ಕೆಲಸಗಳು ಗಡಿಬಿಡಿಯಲ್ಲಿ ಇರಬಾರದು ಕಾಮಾದಿವಿಕಾರರಹಿತರಾಗಿರಬೇಕು ನಾಸ್ತಿಕನಾಗಿರಬಾರದು ಇದಕ್ಕೆ ವ್ಯತಿರಿಕ್ತವಾಗಿದ್ದರೆ ಹೇಳುವವನಿಗೂ ಕೇಳುವವನಿಗೂ ಯಾವ ಪುಣ್ಯವೂ ಬರಲಾರದು ಲೋಕಚಿಂತಾಂಧನಾಗಾರ ಪುತ್ರಚಿಂತಾಂ ಯುದ್ದ ಚ ಕಥಾಚಿತ್ತ ಶುದ್ಧಮತಿ ಸಲಭೆತ್ ಫಲಮುತ್ತಮಂ ಲೋಕವ್ಯವಹಾರದ ಚಿಂತೆಯನ್ನು ಧನ ಮನೆ ಪುತ್ರ ಮುಂತಾದವರ ಯೋಚನೆಯನ್ನು ತೊರೆದು ಕೇವಲ ಕಥೆಯನ್ನೇ ಕೇಳುವುದರಲ್ಲಿ ಮನಸ್ಸಿಟ್ಟು ಶುದ್ಧಮತಿಗಳಾಗಿ ಯಾರು ಹೇಳುವರೋ ಕೇಳುವರೋ ಅವರು ಉತ್ತಮವಾದ ಫಲವನ್ನು ಹೊಂದುವರು श्रद्धा भक्ति सामुक्ता ना्य कार्यु लालसा वाग्यता शुचय व्यग्रह शुचय अव्यग्रह श्रोता पुण्यभागिन श्रद्धा भक्वरा बेरे कार्यक योचन बिट्ट शुचियागी पुराण कसक्तरा मौनदी यार केवरोण्यवक्ता ये कथा पुण्या शुण्वतीमा नाधमा त्रोणज नास्ति फल दुखें भव भव ಭಕ್ತಿ ಇಲ್ಲದೆ ಉಹಕ ಬುದ್ಧಿಯಿಂದ ಯಾರೋ ಯಾವ ನರಾಧಮರು ಈ ಪುಣ್ಯಕಥೆಯನ್ನು ಕೇಳುವರು ಅವರಿಗೆ ಶ್ರವಣ ಫಲವೂ ಬರುವುದಿಲ್ಲ ಅದಕ್ಕೆ ಬದಲು ಜನ್ಮ ಜನ್ಮದಲ್ಲಿಯೂ ದುಃಖವೇ ಉಂಟಾಗುವುದು ಭವೆ ದುಃಖಂ ಫಲಂ ಅಸಂಪೂಜ್ಯ ಪುರಾಣೇ ಯಥಾಶಕ್ತಿಯುಪಾಯನೈ ಶೃಣ್ವಂತೀಮ್ ಕಥಾ ಮೂಢಾ ಸ್ಯುರ್ದರಿದ್ರಾನ ಪಾವನಾ ತಮ್ಮ ಕೈಲಾದಷ್ಟು ಕಾಣಿಕೆಯೊಡನೆ ಪೂಜಿಸದೆ ಪುರಾಣ ಶ್ರವಣ ಮಾಡುವವರು ತಮ್ಮ ಮುಂದಿನ ಜನ್ಮದಲ್ಲಿ ಮೂಢರಾಗಿಯೂ ಅಪವಿತ್ರರಾಗಿಯೂ ದರಿದ್ರರಾಗಿಯೂ ಜನಿಸುವರು ಅಂದರೆ ದಾನ ಮಾಡಿದವರು ದರಿದ್ರನಾಗ್ತಾನೆ ಅಂತೇಳಿ ಹೇಳ್ತದೆ ಧರ್ಮಶಾಸ್ತ್ರ ದಾನ ಮಾಡಿದವರು ಮುಂದಿನ ಜನ್ಮದಲ್ಲಿ ಶ್ರೀಮಂತರಾಗ್ತಾರೆ ಕೊಟ್ಟಷ್ಟು ಬರ್ತದೆ ಕೊಟ್ಟದಕ್ಕಿಂತ ಜಾಸ್ತಿ ಅಂತೇಳಿ ಕಥಾ ಯಾಂ ಕಥ್ಯಮಾನ ಭೋಗಾಂತರೇ ಪ್ರಣಶ್ಯಂತ ತಾಂ ದಾರಾಧಿ ಸಂಪದ ಪುರಾಣವನ್ನು ಹೇಳುತ್ತಿರುವಾಗ ಮಧ್ಯದಲ್ಲಿ ಯಾರಾದರೂ ಬೇರೆ ಕಡೆ ಎದ್ದು ಅವರಿಗೆ ಪತ್ನಿ ಮುಂತಾದ ವಿಷಯೋಪಭೋಗದ ಮಧ್ಯದಲ್ಲಿ ಆಯಾ ಸಂಪತ್ತುಗಳು ನಾಶವಾಗುವು ಸೋಷ್ಣೀ ಶಮಸ್ತಕ ಯೇ ಚುಣುವಂತೆ ಇಮ್ ಕಥಾ ನರಃ ತತ್ಪುತ್ರಶ್ಚ ಪ್ರಜಾ ಜಂತೆ ಪಾಪಿನಃ ಕುಲದೂಷಕಾ ಯಾರು ಪುರಾಣ ಶ್ರವಣ ಮಾಡುವ ಸಂದರ್ಭದಲ್ಲಿ ಪೇಟ ಅಥವಾ ಮುಂಡಾಸ್ ತಲೆಗೆ ಹಾಕಿಕೊಂಡು ಕೇಳುತ್ತಾರೆಯೋ ಟೊಪ್ಪಿ ಅವರಲ್ಲಿ ಹುಟ್ಟುವಂಥ ಮಕ್ಕಳು ಪಾಪಿಗಳಾಗಿಯೂ ಕುಲದೂಷಕರಾಗಿಯೂ ಆಗುವರು ತಾಂಬೂಲಂ ಭಕ್ಷೆಯಂತೋ ಯೇ ಶೃಣವಂತ ಕಥಾಂ ನರಾ ಸ್ವವಿಷ್ಠಾಂ ಸ್ವಾದಯಂತೆ ತಾನ್ ನರಕೆ ಯಮಕಿಂಕರ ಯಾರು ತಾಂಬೂಲ ಚರ್ವಣ ಮಾಡುತ್ತಾ ವೀಡಿಯೋದಲ್ಲಿ ತಿನ್ನುತ್ತಾ ಅಥವಾ ಏನನ್ನಾದರೂ ಬಾಯಿಯಲ್ಲಿ ಜಗಿಯುತ್ತಾ ಪುರಾಣವನ್ನು ಕೇಳುವರೋ ಅವರನ್ನು ಯಮಕಿಂಕರರು ನರಕಕ್ಕೂ ಇದ್ದು ಅಲ್ಲಿ ಅವರಿಗೆ ಅವರ ಅಮೇಧ್ಯವನ್ನೇ ತಿನ್ನಿಸುವರು ಅವರ ಮಲಮೂತ್ರಗಳನ್ನೇ ತಿನ್ನಿಸ್ತಾರೆ ಯೇ ಚತುಂಗಾಸನಾರೂಢಾ ಶೃಣವಂತ ಇಮ ಕಥಾ ನರಾ ಭುಕ್ತವಾ ನರಕಾನ್ ಸರ್ವಾಂಸ್ತಃ ತತಃ ಕಾಕಿ ಹಾಗೆ ಬೇರೆ ಬೇರೆ ಫಲಗಳನ್ನು ಹೇಳ್ತಾರೆ ಎತ್ತರವಾದ ಆಸನದಲ್ಲಿ ಕುಳಿತ ಶೋ ಪುರಾಣವನ್ನು ಕೇಳುವವರು ನರಕದಲ್ಲಿ ದುಃಖವನ್ನು ಅನುಭವಿಸಿ ಅನಂತರ ಕಾಗೆಗಳಾಗುವರು ಮುಂದಿನ ಜನ್ಮದಲ್ಲಿ ಯೇ ವೀ ವಿರಾತ್ ಏ ವಿರಾಧ್ಯಾಸ ಎಧ್ಯಾಸನರುಢಾ ಯಾರು ವೀರಾದ್ಯಾಸನಗಳನ್ನು ಹಾಕಿಕೊಂಡು ಕುಳಿತುಕೊಳ್ಳುತ್ತಾರೋ ಶುಣ್ವಂತ ಇಮಾಂ ಕಥಾಂ ಶುಭಾಂ ಭು ತೇ ನರಕಾನ್ ಸರ್ವಾನ್ ವಿಷವೃಕ್ಷಾಭವಂತ ವೈ ಅಂತವರು ಈ ಪುರಾಣವನ್ನು ಕೇಳಿದರೆ ಆ ರೀತಿಯಲ್ಲಿ ವೀರಾದಿ ವೀರಾಸನ ಮುಂತಾದ ಆಸನಗಳಲ್ಲಿ ಕುಳಿತು ಕೇಳಿದರೆ ನರಕವನ್ನು ಅನುಭವಿಸಿ ವಿಷವೃಕ್ಷಗಳಾಗುವರು ಮುಂದಿನ ಜನ್ಮದಲ್ಲಿ ಅಂತೇಳಿ ಹೇಳ್ತಾರೆ ವಿಷವೃಕ್ಷಗಳು ಅಂದರೆ ಈ ನಾವು ಏನು ಹೇಳ್ತೇವೆ ಕಾಸರಕದ ವೃಕ್ಷ ಅಂತೇಳಿ ಹೇಳ್ತೇವೆ ಅಂಥದ್ದು ಕಾಯರ್ ಅಂತ ಹೇಳ್ತಾರೆ ತುಳು ಭಾಷೆಯಲ್ಲಿ ಅಸಂಪ್ರಣಮ್ಯ ವಕ್ತಾರ ಕಥಾ ಶೃಣ್ವಂತೆಯೇ ನರಾ ಭುಕ್ ನರಕಾನ್ ಸರ್ವಾನ್ ಭವ್ಯರ್ಜುನ ಪಾದ ಯಾರು ಪುರಾಣಿಕನನ್ನು ನಮಸ್ಕರಿಸದೆ ಪುರಾಣವನ್ನು ಕೇಳುವರೋ ಅವರು ನರಕಗಳನ್ನು ಅನುಭವಿಸಿ ಮತ್ತೀವೃಕ್ಷವಾಗಿ ಅರ್ಜುನ ವೃಕ್ಷವಾಗಿ ಹುಟ್ಟುತ್ತಾರೆ ಅನಾಥುರಶ್ರಯಾನಯೇ ಶೃಣವಂತ ಇಮ್ ಕಥಾ ನರಾ ಭುಕ್ೇ ನರಕಾನ್ ಸರ್ವಾನ್ ಭವ್ಯಜಗರಾದಯ ರೋಗವಿಲ್ಲದಿದ್ದರೂ ಯಾರು ಮಲಗಿಕೊಂಡು ಪುರಾಣವನ್ನು ಕೇಳುತ್ತಾರೋ ಅವರು ನರಕವನ್ನು ಅನುಭವಿಸಿ ಆ ಜಗರ ಇದು ಹೆಬ್ಬಾವು ಮುಂತಾದ ಸರ್ಪಗಳಾಗಿ ಹುಟ್ಟುವರು